ಇಂದ್ರನ ಕಕ್ಷೆಯಲ್ಲೇ ಬರುವಂತಹ ಕಾಮದೇವನ ಸ್ತುತಿ ಕೃತಿರಮಣ ಪ್ರದ್ಯುಮ್ನ ದೇವನ ಅತುಲಬಲ ಲಾವಣ್ಯ ಗುಣ ಸಂತತ ಉಪಾಸನೆ ಕೇತು ಮಾಲಾ ಖಂಡದಳು ರಚಿಪ ರತಿ ಮನೋಹರ ನಂಗ್ರಿ ಕಮಲಕ್ಕೆ ನುತಿಸುವೆನು ಭಕೃತಿಯಲ್ಲಿ ಮಮ ದುರ್ಮತಿಯ ಕಳೆದು ಸನ್ಮತೀಯ ರಜಸ್ರಯ ಮಗೊಲಿದು ಪ್ರದ್ಯುಮ್ನ ದೇವನ ಅತುಲವಾಗಿರ್ತಕ್ಕಂಥ ಬಲ ಮತ್ತು ಲಾವಣ್ಯಗಳು ಅನ್ನು ಗುಣಗಳನ್ನು ಸತತ ಉಪಾಸನೆಯನ್ನು ಜಂಬೂದ್ವೀಪದ ಕೇತುಮಾಲಾ ಖಂಡದಲ್ಲಿ ನಡೆಸುವವನು ರತಿಪತಿ ಪ್ರದ್ಯುಮ್ನ ಮನ್ಮಥ ಅವನ ಪಾದ ಕಮಲಕ್ಕೆ ಭಕ್ತಿಯಿಂದ ನಮಸ್ಕಾರವನ್ನು ಮಾಡ್ತೀನಿ ಅವನು ಅಜಸ್ರ ಸದಾ ನಮಗೆ ಒಲಿದು ದುರ್ಮತಿಯನ್ನು ಕಳೆದು ಸನ್ಮತಿಯನ್ನು ಈಯಲಿ ಅಂದರೆ ಕೊಡಲಿ ಪಂಚಮ ಸ್ಕಂಧ ಭಾಗವತದಲ್ಲಿ ಜಂಬೂದ್ವೀಪದ ಕೇತುಮಾಲಾ ಖಂಡದಲ್ಲಿ ಕಾಮದೇವ ಮತ್ತು ರತಿದೇವಿಯರು ಕೃತಿ ಸಹಿತ ಪ್ರದ್ಯುಮ್ನ ಉಪಾಸನೆ ಮಾಡೋದನ್ನು ಹೇಳಿದ್ದಾರೆ ಕೃತಿ ಪ್ರದ್ಯುಮ್ನರ ಈ ವಿಶೇಷ ಉಪಾಸನೆಯ ಫಲವಾಗಿ ಅವರ ವಿಶೇಷ ಆವೇಶದಿಂದ ರತಿ ಮನ್ಮತರಲ್ಲಿ ವಿಶೇಷವಾಗಿ ಕೇವಲ ಹೂಬಾಣಗಳಿಂದಲೇ ಮೂರು ಲೋಕವನ್ನು ಗೆಲ್ಲುವಂತ ಸಾಮರ್ಥ್ಯ ಬಂದಿದೆ ಮನ್ಮಥನು ಹರನ ಉರಿಗಣ್ಣಿನಿಂದ ತಾನು ಸುಟ್ಟರು ರುದ್ರದೇವರ ಪ್ರಿಯ ಪೃತ್ರ ತಾನು ಪುನಃ ಜನಿಸಿ ದೇವ ತಾರಕಾಸುರ ಮೊದಲಾಗಿರ್ತಕ್ಕಂಥ ಮಹಾದೈತ್ಯರನ್ನು ನಾಶಪಡಿಸಿರುವಂತಹ ವೃತ್ತಾಂತ ಅನ್ನೋದು ಭಾಗವತಾದಿ ಗ್ರಂಥಗಳಲ್ಲಿ ಉಲ್ಲೇಖ ಆಗಿದೆ ಅವನು ಅಧಿದೈವದಲ್ಲಿ ಬಹಳ ಪೌರುಷನಂತೆ ತೋರಿದರು ಅಧ್ಯಾತ್ಮದಲ್ಲೂ ಅಷ್ಟೇ ಪೌರುಷಶಾಲಿಯಾಗಿ ಮೆರೀತಾನೆ ಕೋಮಲವಾಗಿರ್ತಕ್ಕಂಥ ಹೂಬಾಣದಿಂದಲೇ ವಜ್ರಸದೃಶವಾಗಿರ್ತಕ್ಕಂಥ ಪರಮ ವೈರಾಗ್ಯಮೂರ್ತಿ ರುದ್ರನ ಮನೋಧೈರ್ಯವನ್ನು ವಿಚಲಿತಗೊಳಿಸಿ ಕಂಗಡಿಸಿದಾನೆ ಪಾರ್ವತಿ ಪರಿಣಯ ರೂಪವಾಗಿರ್ತಕ್ಕಂಥ ದೇವ ಕಾರ್ಯವನ್ನು ಸಾಧಿಸಿ ತಾನೇ ಪಾರ್ವತಿಯ ಗರ್ಭದಲ್ಲಿ ಕುಮಾರನಾಗಿ ಜನಿಸಿದಾನೆ ಸಜ್ಜನರಲ್ಲಿ ದುರ್ಮತಿಯನ್ನು ದುಷ್ಟ ಕಾಮವನ್ನು ಕೆರಳಿಸುವವನು ಕಾಲನೇಮೆಯನ್ನ ದೈತ್ಯ ಅದನ್ನ ದೂರ ಮಾಡಿ ಕಳೆದು ಸನ್ಮತಿಯನ್ನ ಧರ್ಮ ಅವಿರುದ್ಧವಾದ ಪವಿತ್ರ ಕಾಮಾದಿಗಳನ್ನು ನೀಡುವವನು ಮನೋಭಿಮಾನಿಯಾಗಿರ್ತಕ್ಕಂಥ ಈ ಕಾಮದೇವನೇ ಧರ್ಮಾವಿರುದ್ಧೋ ಭೂತೇಶ್ವಿ ಕಾಮೋಸ್ಮಿ ಭರತ ಶಭ ಭಗವಂತನ ವಿಭೂತಿ ರೂಪ ಈ ಕಾಮನಲ್ಲಿ ಇದೆ ಇಂತಹ ಕಾಮನನ್ನ ಸ್ತೋತ್ರ ಮಾಡಿದರೆ ದುರ್ಮಾರ್ಗದಲ್ಲಿ ಪ್ರೇರಣೆ ಮಾಡದೆ ಸನ್ಮಾರ್ಗದಲ್ಲಿ ನಡೆಯುವಂತಹ ಸನ್ಮತಿಯನ್ನು ಒದಗಿಸ್ತಾನೆ ಕೊಡ್ತಾನೆ ಅಜಸ್ರ ಅಂದರೆ ಸದಾ ಅಮರಕೋಶದಲ್ಲಿ ಹೇಳ್ತಾರೆ ನಿತ್ಯ ಅನವರತ ಅಂತ ಅಮರಕೋಶ ಅದರಿಂದ ಅಜಸ್ರ ಅಂತ ಹೇಳಿದರೆ ಸದಾ ನಿತ್ಯ ಅಂತ ಅರ್ಥ ಮೂಲರೂಪಿ ಶ್ರೀಮನ್ ನಾರಾಯಣನ ಅಭಿನ್ನವಾಗಿರ್ತಕ್ಕಂಥ ಪ್ರಾದುರ್ಭಾವ ರೂಪಗಳು ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಮತ್ತು ಅನಿರುದ್ಧ ಭಗವಂತ ಪ್ರದ್ಯುಮ್ನಾಗಿ ಪ್ರಕಟನಾದಾಗ ಲಕ್ಷ್ಮೀದೇವಿ ಕೃತಿಯ ಮಕ್ಕಳಾಗಿ ಅವತಾರವನ್ನು ಮಾಡ್ತಾಳೆ ಈ ಕೃತಿ ರವಣ ಪ್ರದ್ಯುಮ್ನ ರೂಪ ಈ ಪ್ರದ್ಯುಮ್ನೇ ಮನ್ಮಥನ ಉಪಾಸನಾ ಮೂರ್ತಿ ನವಖಂಡಗಳಲ್ಲಿ ಒಂದಾಗಿರ್ತಕ್ಕಂಥದ್ದು ಕೇತುಮಾಲಾ ಖಂಡ ಮಾಲ್ಯ ಪರ್ವತಕ್ಕೂ ಮತ್ತು ಲವಣ ಸಮುದ್ರಕ್ಕೂ ಮಧ್ಯಗತ ಪ್ರದೇಶ ಇದು ಈ ಖಂಡ ಪುಣ್ಯಮಂತರಿಗೆ ಸುಖಭೋಗ ಸ್ಥಾನ ಅಂತ ಪವಿತ್ರವಾಗಿದೆ ಜಂಬೂದ್ವೀಪಕ್ಕೆ ಪಶ್ಚಿಮ ಭಾಗದಲ್ಲಿರುವಂಥ ಖಂಡ ಈ ಖಂಡದಲ್ಲಿ ಮನ್ಮಥನಿದ್ದಾನೆ ಕೃತಿರಮಣ ಪ್ರದ್ಯುಮ್ನ ಅಪರಿಮಿತವಾಗಿರ್ತಕ್ಕಂಥ ಪರಾಕ್ರಮ ರೂಪ ಸೌಂದರ್ಯವನ್ನು ಸದಾ ಉಪಾಸನೆ ಮಾಡ್ತಾನೆ ಅದರಿಂದಲೇ ಮನ್ಮತ ಅತ್ಯಂತ ಲಾವಣ್ಯ ಸುಂದರ ಅಂತ ಖ್ಯಾತನಾಗಿರೋದಕ್ಕೆ ಕಾರಣ ರತಿದೇವಿ ಮನ್ಮಥನ ಪತ್ನಿ ದಕ್ಷಪ್ರಜೇಶ್ವರರ ಪುತ್ರಿಯಲ್ಲಿ ಒಬ್ಬಳು ರತಿಯ ಮನಸ್ಸನ್ನು ತನ್ನ ಅತಿಶಯ ರೂಪ ಲಾವಣ್ಯಗಳಿಂದ ಅಪಹಾರ ಮಾಡಿರೋದ್ರಿಂದ ಮನ್ಮಥ ರತಿ ಮನೋಹರ ಅಂತಹ ರತಿ ಮನೋಹರನ ಪಾದಕಂಬರಗಳಿಗೆ ನಮಸ್ಕಾರ ಮಾಡ್ತೀನಿ ಅಂತ ಇಂದ್ರ ಮತ್ತು ಕಾಮ ಇಬ್ಬರು ಸಮಾನ ಕಕ್ಷೆಯಲ್ಲಿ ಬರುವಂತವರು ಎಂಟನೇ ಕಕ್ಷಕ್ಕೆ ಸೇರಿರ್ತಕ್ಕಂಥ ಮನ್ಮಥನು ಪದವಿ ಪ್ರಯುಕ್ತ ಇಂದ್ರನಿಗಿಂತ ಕಿಂಚಿತ್ ನ್ಯೂನತೆ ಮನೋಭಿಮಾನಿ ಭೋಗಾಪೇಕ್ಷಪ್ರದ ಈ ಕಾರಣದಿಂದ ನಮ್ಮ ಮನಸ್ಸಿನಲ್ಲಿ ಸುಳಿಯುವಂತಹ ದುರ್ಮತಿಗಳನ್ನು ಪರಿಹಾರ ಮಾಡಿ ಅತ್ಯಂತ ಜಾಗೃತಿಯಾಗಿ ಅಜಸ್ರ ನಿರಂತರವಾಗಿ ಸಮೀಚೀನವಾಗಿರ್ತಕ್ಕಂಥ ಮನಸ್ಸನ್ನು ಭಗವದ್ ನೀಡಲಿ ಅಂತ ಕೇತು ಬಾಲ ಕಂಡು ನಿವಾಸಿಯಾಗಿರ್ತಕ್ಕಂಥ ಮೀನಕೇತನ ಅವನನ್ನು ಸ್ತೋತ್ರ ಮಾಡಿ ಮಾರ್ಗದರ್ಶನವನ್ನು ಮಾಡ್ತಾರೆ